ಎರಡನೇ ಕಕ್ಷೆಯಲ್ಲಿ ಲಕ್ಷ್ಮೀದೇವಿನ ಸ್ತೋತ್ರ ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯ ಸುಖ ಸಂಪೂರ್ಣೆ ನಿತ್ಯ ಅನಿತ್ಯ ಜಗದಾಧಾರೆ ಮುಕ್ತ ಅಮುಕ್ತ ಗಣವಿನತೆ ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮ ನವಕ್ಷೋ ನಿವಾಸಿನಿ ನೃತ್ಯ ವತ್ಸಳೆ ತ್ರಿಜಗನ್ಮಾತೆ ವಿಖ್ಯಾತೆ ತ್ರಿಜಗನ್ಮಾತೆ ಮಹಾಲಕ್ಷ್ಮಿ ನೀನು ನಿತ್ಯ ಮುಕ್ತಳು ಪ್ರಕೃತಿ ಬಂಧನ್ಯವಾಗಿರ್ತಕ್ಕಂಥ ಯಾವುದೇ ವಿಕಾರ ಇಲ್ಲದೇ ಇದ್ದಂಥಳು ವಿಕಾರರಹಿತಳು ನಿತ್ಯವಾಗಿರ್ತಕ್ಕಂಥ ನಿತ್ಯ ಅಭಿವ್ಯಕ್ತವೇ ಆಗಿರುವಂತಹ ಸ್ವರೂಪ ಸುಖದಿಂದ ಸದಾ ತುಂಬಿರುವಂಥವಳು ನಿತ್ಯ ಅನಿತ್ಯವಾಗಿರ್ತಕ್ಕಂಥ ಚೇತನ ಜಡ ಜಗತ್ತಿಗೆಲ್ಲ ಆಧಾರ ಸ್ವರೂಪಗಳಾಗಿದೆಯಾ ಮುಕ್ತ ಅಮುಕ್ತ ಚೇತನ ಸಮೂಹಕ್ಕೂ ನೀನು ಒಂದೆಳಾಗಿದೆಯಾ ಪುರುಷೋತ್ತಮನ ವಕ್ಷೋ ನಿವಾಸನೆ ಪರಮಾತ್ಮನ ವಕ್ಷ ವಾಸ ಮಾಡುವಂಥವಳು ವೃತ್ತರನ್ನು ವಾತ್ಸಲ್ಯ ಭಾವದಿಂದ ಸದಾ ರಕ್ಷಣೆ ಮಾಡುವಂಥವಳು ಆ ಲಕ್ಷ್ಮಿಯನ್ನ ಶಬ್ದವೇ ಅದನ್ನು ಹೇಳ್ತಾ ಇದೆ ಲಕ್ಷತೆ ಧೃಶ್ಯತೆ ವಿಶ್ವಂ ಸ್ನಿಗ್ಧದೃಷ್ಟ್ಯಾಯಾನಿಶಂ ದೇವೇ ಶುಯಾ ಚಮಹತಿ ಮಹಾಲಕ್ಷ್ಮಿ ಸಾಸ್ಮೃತ ಅಂತ ಅದರಿಂದ ಜಗತ್ತಿನಲ್ಲಿರುವಂಥ ಎಲ್ಲ ಜೀವರಾಶಿಗಳನ್ನು ವಾತ್ಸಲ್ಯ ಭಾವದಿಂದ ಮಾತೃವಾತ್ಸಲ್ಯದಿಂದ ನೋಡುವಂಥವಳು ಲಕ್ಷ್ಮೀ ದೇವಿ ಆದ್ದರಿಂದ ನನ್ನ ಈ ಭಿನ್ನವನ್ನು ಆಲಿಸು ಕಾಯೇ ಅಂತ ನಾನು ನಿನ್ನನ್ನು ರಕ್ಷಣೆ ಮಾಡುವಂಥ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ ನೀನು ವೇದಾಭಿಮಾನಿಯಾಗಿರ್ತಕ್ಕಂಥವಳು ಆದ್ದರಿಂದ ನನಗೆ ವೇದ ವೇದಾಂತದ ಜ್ಞಾನವನ್ನು ನನ್ನ ಸ್ವರೂಪ ಯೋಗ್ಯತೆ ಅಂತ ಕೊಟ್ಟು ನನಗೆ ಪರಂಪರೆಯಲ್ಲಿ ಮೋಕ್ಷಕ್ಕೆ ಸಾಧನೆ ಆಗುವಂತಹ ಜ್ಞಾನವನ್ನು ಅನುಗ್ರಹಿಸಿ ಮೋಕ್ಷವನ್ನು ಉಂಟು ಮಾಡುವ ಆದ್ದರಿಂದ ಆ ರೀತಿಯಾಗಿ ನನಗೆ ಕೇವಲ ಕನಕನಕಾದಿ ಮನುಷಿ ಸಂಪತ್ತು ಮಾತ್ರ ಅಲ್ಲ ಅದು ಬೇಕು ಆರೋಗ್ಯ ಆಯುಸ್ಸು ಐಶ್ವರ್ಯ ಎಲ್ಲ ಆದರೆ ಕೇವಲ ಅದರಲ್ಲೇ ವಿಶೇಷ ನನ್ನ ಮನಸ್ಸು ಲೀನ ಆಗದೇ ಇದ್ದಂತೆ ತತ್ವಜ್ಞಾನ ದೈವೀ ನನ್ನ ಯೋಗ್ಯತಾನುಸಾರ ನನಗೆ ಅನುಗ್ರಹಿಸಿ ರಕ್ಷಣೆ ಮಾಡು ಆ ರೀತಿಯಾಗಿ ನನ್ನನ್ನು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಶ್ರುತಿ ಸ್ಮೃತಿಗಳಲ್ಲಿ ವೇದ ಪುರಾಣಗಳಲ್ಲಿ ವಿಶೇಷವಾಗಿ ಖ್ಯಾತಲಾದವಳು ನೀನು ನನ್ನ ಭಿನ್ನವನ್ನು ಚಿತ್ತೈಸು ನೃತ್ಯ ವರ್ಗವನ್ನು ರಕ್ಷಣೆ ಮಾಡು ಕಾಪಾಡು ಈ ರೀತಿಯಾಗಿ ಎರಡನೇ ಕಕ್ಷೆಯಲ್ಲಿರುವಂಥ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ